ವಿ ತಿರುಮಲೇಶ್ ಅವರ ಪದ್ಯ ಹೊಸದೇವರ ಬರುವಿಗಾಗಿ ಓಸೆರಿಸ್ ನೈಲ್ ನದಿ ಉಕ್ಕಲಿಲ್ಲ ನಿನ್ನ ಕೊಳೆಯುತ್ತಿರುವ ಮೈಯಿಂದ ಸಸ್ಯಗಳೇಕೆ ಹುಟ್ಟಲಿಲ್ಲ ನಿನ್ನ ಎಲುಬುಗಳ ಹುಡುಕಿ ತಂದು ರಾಸಿ ಹಾಕಿ ಕರೆದರೂ ಕಾದರೂ ಸತ್ತನಿ ಮರಳಿ ಬರಲಿಲ್ಲ ಅಶ್ವೇಜ ಶುದ್ಧ ಮಾರ್ನವೇ ಬರಲೆಂದು ಬಾಲಕರು ಬಂದು ಹರಸಿದರು ಮಾಡಿಟ್ಟ ನೈವೇದ್ಯ ಕೂಗಿದರೂ ಓಗೊಡಲಿಲ್ಲ ಪಾತಾಳದಿಂದ ಬಲಿಂದ್ರ ಬರಲಿಲ್ಲ ಮತ್ತಿಲ್ಲಿಗೆ ಸತ್ತನೆ ಅಜೀರ್ಣದಿಂದ ಇಂದ್ರಾಗ್ನಿವರುಣರು ಮತ್ತೆ ಹುಟ್ಟಲಿಲ್ಲ ಈ ಬ್ರಹ್ಮ ವಿಷ್ಣು ರುದ್ರರು ವಯೋವೃದ್ಧರಾಗಿ ಮನುಷ್ಯ ಜನಾಂಗ ಸ್ವರ್ಗದ ಸಂಪರ್ಕ ಕಳೆದಾಗ ಸ್ವಂತ ಭೂಖಂಡವು ಕತ್ತಲೆಯ ಅಭೇದ್ಯ ಖಂಡ ಅರ್ಥಚ್ಯುತಿಗೊಂಡ ಭಾಷೆ ಬರೇ ಗೊಂದಲಗೇರಿ ಸದ್ದು ಗದ್ದಲದ ಮುಖಗಳ ಮೇಲೆ ಕಿತ್ತರುಬಾರದಂಥ ಅಂಟುಮೌನ ಅಪರಿಚಿತ ಕೂಡ ಅಪರಿಚಿತತ್ವ ಮುಖಾಮುಖಿಯ ಈ ಹೆಪ್ಪುಗತ್ತಲೆಯಲ್ಲಿ ಹುಡುಕಿದರೆ ಕ್ಯೂಬಾ ಬೊಲಿವಿಯಾ ಶೆಗೇರಾ ಸಹ ದಾಟಿ ಮತ್ತೆ ಹಿಪ್ಪಿ ಅತಿಮಾನಸಗಳನ್ನು ಅತಿಕ್ರಮಿಸಿ ಅಂತ್ಯಗಳನ್ನು ಸೀಮೆಗಳನ್ನು ತಿರಸ್ಕರಿಸಿ ಬೆಳೆದರೆ ಬೆಳೆದರೆ ಜೀವ ವಿಕಾಸವಲ್ಲ ಸಾಕ್ಷಾತ್ ಸ್ವಯಂಭೂ ಸ್ವಂತ ಸನ್ನಿವೇಶಗಳ ತುರ್ತು ಆಶಯಗಳೇ ಮೈತಳೆದು ನಮ್ಮ ನಾಭಿ ತೊಡೆಗಳಿಂದ ನರಗಳಿಂದ ಮೈಮನಸ್ಸಿನ ಭಾಗವಾಗಿ ನಮ್ಮೆಲ್ಲರ ಸಮಗ್ರ ಸಂಕೇತವಾಗಿ ಹೇಳುತ್ತಾರೆ ಎದ್ದು ಸ್ವರ್ಣ ಗೋಪುರ ಸ್ಥಾಪನೆಗಳ ಕೆಡವಿ ಕೆಡವಿದರೆ ಉಸಿರಾಟ ಉಸಿರಾಡಿದರೆ ನಮ್ಮ ಬಿಡುಗಡೆ ಬಿಡುಗಡೆಯಲ್ಲಿ ಹೊಸ ಹುಟ್ಟು ಬೆಳವಣಿಗೆ